ಐವತ್ನಾಲ್ಕು ಪಾರಾಯಣ ಉದ್ದಾಲಕರ ಆಶ್ರಮವೆಂದು ಯಾಜ್ಞಿವಲ್ಕ್ಯರಿಂದ ಸನಾಥವಾಗಿದೆ ಕುಲಪತಿಗಳನ್ನು ಭಗವಾ ಭಗವಾನರೆಂದು ಸಂಬೋಧಿಸಬೇಕೆಂದು ಯಾರು ಆಜ್ಞೆ ಮಾಡಿಲ್ಲ ಆದರೂ ಆಶ್ರಮವಾಸಿಗಳು ಭಗವಾನರೆಂದೇ ಸಂಬೋಧಿಸುವರು ಅವರು ಕುಲಪತಿತ್ವವು ತಮಗೆ ಮೊದಲಿಗಿಂತ ಮೊದಲಿನಿಂದ ಉಗ್ಗಿರುವಂತೆ ಅಭ್ಯಾಸವಾಗಿರುವಂತೆ ನಡೆದುಕೊಂಡರು ಅವರ ಆಶ್ರಮದ ಆಶ್ರಯ ಆಶ್ಚರ್ಯವೆಂದರೆ ಭಗವತಿಯವರು ವಯೋಮಾನದಿಂದ ನೋಡುವುದಾದರೆ ಕಾತ್ಯಾಯಿನಿಯವರು ಅಲ್ಲಿರುವ ವೃದ್ಧ ಶಿಷ್ಯರಿಗಿಂತ ಚಿಕ್ಕವರು ಆದರೆ ಅವರ ಬಳಿಯಲ್ಲಿ ನಿಂತು ಕೆಲವು ಹೊತ್ತು ಮಾತನಾಡಿದರು ಅವರಲ್ಲಿ ಅನಿರ್ವಚನೀಯವಾದ ವೃದ್ಧಿತ್ವವನ್ನು ಕಂಡು ತಲೆಬಾಗುವರು ಅವಳು ವಯೋ ವೃದ್ಧಳಲ್ಲ ಜ್ಞಾನ ವೃದ್ಧಳಲ್ಲ ಜರಾದಿ ವೃದ್ಧಳಲ್ಲ ಇನ್ನು ಷೋಡಶಿ ಇನ್ನೂ ಷೋಡಶಿ ಬಾಲಚಂದ್ರನಂತೆ ಯೌವನ ಅಂಗಾಂಗಗಳು ಯೌವನವತಿ ಎಂಬುದನ್ನು ಉದ್ಘೋಷಿಸುತ್ತಿವೆ ಆದರೂ ಅವಳಲ್ಲಿ ತಮಗಿಂತ ಹೆಚ್ಚಿನ ಏನೋ ಒಂದನ್ನು ಕಂಡು ತಲೆಬಾಗುವರು ಅದು ಪತಿ ಸೇವಾ ಪರಾಯಣತೆಯನ್ನು ಪತಿ ಸೇವಾ ಪರಾಯಣತೆಯ ಫಲವೆಂಬುದನ್ನು ಯಾರೂ ಕಾಣರು ಯಾಜ್ಞವಲ್ಕಿ ದಂಪತಿಗಳು ಯಾವ ಥರದ ಉದ್ವೇಗವೂ ಇಲ್ಲದೆ ಆಶ್ರಮದ ಕಾರ್ಯವನ್ನು ನಿರ್ವಹಿಸುವರು ಆಶ್ರಮವಾಸಗಳಿಂದ ಹಿಡಿದು ಒಂದೆರಡು ದಿನ ಅತಿಥಿಗಳಾಗಿ ಬಂದಿದ್ದವರಿಗೆ ಕಿರಿಯರು ಕಿರಿಯರು ಎಲ್ಲರೂ ಹೋದ ದಂಪತಿಗಳು ಎಲ್ಲರೂ ಹೋದ ದಂಪತಿಗಳು ಬಂದ ಆ ದಂಪತಿಗಳಲ್ಲಿ ಅವು ಅವಾಹಿತ್ ಅವಾಹಿತರಾಗಿರಬೇಕು ಎನ್ನುವರು ವಿಧೇಹರಾಜನಾದ ಜನಕಲು ಸಂದರ್ಶನಾರ್ಥಿಯಾಗಿ ಆಶ್ರಮಕ್ಕೆ ಬರುವಂತೆ ವದಂತಿ ಅದೇ ಮೊದಲನೆಯ ಸಲ ರಾಜನ ಸಪರವರಿಯಾಗಿ ಸಪರಿವಾರನಾಗಿ ಆಶ್ರಮದ ಅತಿಥಿಯಾಗಿ ಬರುವುದು ಆಶ್ರಮ ವಾಸಿಗಳಿಗೆಲ್ಲ ಅದೊಂದು ಪರಮ ಸಂತೋಷದ ಸುದ್ದಿ ಕೆಲವರು ಉತ್ಸಾಹದಲ್ಲಿ ಮುಂದೆ ಹೋಗಿ ಇನ್ನು ಬಿಳಿಯ ನಮ್ಮ ಆಶ್ರಮ ಒಂದು ಯಾತಾಕ್ಷೇತ್ರವಾಗಿ ಹೋಗುತ್ತದೆ ವಿದ್ಯಾಭಿಮಾನಿಗಳೆಲ್ಲರೂ ಯಾಜ್ಞವಾ ಆಶ್ರಮಕ್ಕೆ ಹೋಗದಿದ್ದರೆ ಒಂದು ಕಳಂಕ ಹಾಗೆ ಆಗುತ್ತದೆ ಎನ್ನುವರು ಮಹಾರಾಜರು ಬರುವೆಗೆಂದು ಸಿದ್ಧತೆಗಳು ನಡೆದವು ಅವರಿಗಿಂತ ಭವ್ಯವಾದ ಮಂದಿರವೊಂದು ಏರ್ಪಟ್ಟಿತು ಅದರ ಎದುರುಗಡಿಯ ರಾಜಪರಿವಾರದವರಿಗೆ ಬೇರೆ ಬೇರೆಯಾದ ಬಲಗಡೆಯಲ್ಲಿ ವಿದ್ವಾಂಸರ ವಸತಿಗಳು ಅದರ ಹಿಂದುಗಡೆ ರಾಜಸ್ತ್ರೀಯರಿಗೆ ಅಂತಃಪುರಗಳು ಸುತ್ತಲೂ ಕಾವ ಸುತ್ತಲೂ ಕಾವಲಿನ ಸೇನೆಗೆ ಸಣ್ಣ ಸಣ್ಣ ವಸತಿಗಳು ನಾತಿದ ದೂರದಲ್ಲಿ ಗೋಶಾಲೆ ಅಡುಗೆ ಮನೆಗಳು ಮಹಾರಾಜರು ರಾಜಸ್ತ್ರೀಯರು ರಾಜಪರಿವಾರದವರು ವಿದ್ವಾಂಸರು ಆಶ್ರಮವಾಸಿಗಳು ಕುಲಪತಿಗಳು ಕುಳಿತುಕೊಳ್ಳುವುದಕ್ಕೆ ಅನುಕೂಲವಾದ ಎತ್ತರವಾದ ವಿಶಾಲವಾದ ಅನಾವೃತ ಮಂಟಪವೊಂದು ಅವರು ಬರುವಾಗ ಯಾರು ಯಾರು ಎದುರುಗೊಳ್ಳಲು ಹೋಗುವವರು ಅವರಲ್ಲಿ ಪೂರ್ಣ ಕುಂಭವನ್ನು ಹೋಗುವವರು ಯಾರು ರಾಜಾಕ್ಷತೆಗಳನ್ನು ಎಸೆಯುವವರು ಯಾರು ಪುಷ್ಪಗಳನ್ನು ಚೆಲ್ಲುವವರು ಯಾರು ಎಂಬದೆಲ್ಲ ಗೊತ್ತಾಯಿತು ಕಾಚಾಯಿನಿಯು ಮೈತ್ರಿಯ ಜೊತೆಯಲ್ಲಿ ಇರಬೇಕೆಂದು ತಾನು ತೆಗೆದುಕೊಂಡು ಹೋಗಬೇಕಿದ್ದ ಪೂರ್ಣಕುಂಭವನ್ನು ಮತ್ತೊಬ್ಬ ಮುತ್ತೈದಿಗೆ ಒಪ್ಪಿಸಿದಳು ಮಹಾರಾಜರು ಬಂದರು ಪಲ್ಲಕ್ಕಿಯಲ್ಲಿ ಬಂದು ಅವರ ಜೊತೆಗೆ ಪಲ್ಲಕ್ಕಿಗಳಲ್ಲಿ ಮೇಣೆಗಳಲ್ಲಿ ವಿದ್ವಾಂಸರು ಬಂದರು ವಾಹನಗಳ ಮೇಲೆ ಆನೆಗಳ ಮೇಲೆ ರಾಜಪರಿವಾರದವರು ರಾಜಸ್ತ್ರೀಯರು ಬಂದರು ಪೂರ್ಣಕುಂಭದೊಡನೆ ವೇದಘೋಷಗಳು ಅವರನ್ನು ಎದುರುಕೊಂಡು ಭಗವಾನರು ಭಗವತಿಯವರು ಮೈತ್ರಿಯು ಕರೆದುಕೊಂಡು ಬಂದು ಅವರವರ ಸ್ಥಳದಲ್ಲಿ ಅವರವರನ್ನು ಇಳಿಸಿದರು ಭಾರಗವರನ್ನು ಗಾರ್ಗಿಯನ್ನು ಹಿಂದಿನ ದಿನವೇ ಬಂದಿದ್ದ ದೇವರಾತನು ಬಿಡದೆ ತಮ್ಮ ಮನೆಗೆ ಕರೆತಂದರು ಮರುದಿನದಿಂದ ವೇದ ಬ್ರಾಹ್ಮಣೋಪನಿಷತ್ತುಗಳ ಪಾರಾಯಣವೆಂದು ಗೊತ್ತಾಯಿತು ಭಗವಾನರು ಆ ಕಾರ್ಯಕ್ಕೆ ಒಬ್ಬ ವೃದ್ಧ ಶಿಷ್ಯನನ್ನು ಗೊತ್ತು ಮಾಡಿದರು ಯಥಾಕಾಲದಲ್ಲಿ ವೇದಾಪರ ವೇದ ವೇದ ಪಾರಾಯಣವೂ ಆರಂಭವಾಯಿತು ಪೂರ್ವಾಹ್ನ ಅಪರಾಹ್ನಗಳೆರಡರಲ್ಲಿಯೂ ಪಾರಾಯಣವೂ ನಡೆಯಿತು ವೃದ್ಧ ಶಿಷ್ಯನು ವೇದಿಕೆಯ ಮೇಲೆ ಕುಳಿತುಕೊಳ್ಳುವನು ಅವನ ಬಲಗಡೆ ಕುಲಪತಿಗಳು ಆಶ್ರಮವಾಸಿಗಳು ಆಲಂಬಿನಿ ಭಗವತಿಯವರೊಡನೆ ಮೈತ್ರಿಯು ಆಶ್ರಮ ಸ್ತ್ರೀಯರು ಕುಳಿ ಕುಳ್ಳಿ ಕುಳಿತಿರುವರು ಕುಳ್ಳಿರುವರು ಕೆಡೆಗಡೆ ಮಹಾರಾಜರು ವಿದ್ವಾಂಸರು ರಾಜಪರಿವಾರದವರು ರಾಜಸ್ತ್ರೀಯರು ಕುಳಿತಿರುವರು ಸಭೆಯನ್ನು ನೋಡಿದವರಿಗಂತೂ ಬ್ರಹ್ಮಸಭೆ ಎಂದಿರಬೇಕು ಆನಂದ ಆನಂದೋದ್ರೇಕವಾಗಿ ಮುಖವೆಲ್ಲ ಕೆಂಪಾಗಿತ್ತು ವೇದ ಪಾರಾಯಣವಾದಾಗ ವಿದ್ವಾಂಸರು ತಲೆದೂಗಿದೆಯೇ ತೂಗಿದುದು ಇದುವರೆಗೆ ಇದ್ದ ವೇದದಲ್ಲಿ ಮಂತ್ರ ಬ್ರಾಹ್ಮಣಗಳು ಬೆರೆದಿವೆ ಹೊಸ ಅದಿಲ್ಲ ಆದ್ದರಿಂದ ವೇದಪಾರಾಯಣವು ಮುಗಿಯುತ್ತಿದ್ದ ಹಾಗೆ ವಿದ್ವತ್ಸಭೆಯು ಅದನ್ನು ಅನುಮೋದಿಸಿ ಕೃಷ್ಣ ಯಜುರ್ವೇದ ಶುಕ್ಲ ಯಜುರ್ವೇದ ಎಂದು ಹೆಸರಿಡಲು ಹೆಸರಿಡಲು ಮಹಾರಾಜರಿಗೆ ಸಲಹೆಯನ್ನು ಕೊಟ್ಟಿತು ಅದನ್ನು ಭಗವಾನರಿಗೆ ವಿಜ್ಞಾಪನೆ ಮಾಡಬಹುದು ಆಗಬಹುದು ಎಂದು ಕೇಳಲು ಅವರು ಇದು ವಿವರಣಾತ್ಮಕವಾದ ನಾಮಧೇಯವಾಯಿತು ಆದರೆ ಅದು ಬಂದಿರುವುದು ವಾಜಿರೂಪನಾದ ಆದಿತ್ಯದಿಂದ ಎಂಬುದು ಎಲ್ಲರಿಗೂ ಜ್ಞಾಪಕಕ್ಕೆ ಬರುವುದು ಅಗತ್ಯ ಆದ್ದರಿಂದ ವಾಜಿಸೇನೆ ಸಂಹಿತಾ ವಾಜಿಸೇನೆ ಸಂಹಿತಾ ಎಂದು ಹೆಸರಾಗಲಿ ಎಂದರು ಮಹಾರಾಜರು ಎರಡನ್ನೂ ಅನುಮೋದಿಸಿದರು ಅಂದಿನಿಂದ ನೂತನ ವೇದವು ಶುಕ್ಲ ಯಜುರ್ವೇದ ವಾಜಿಸೇನೆ ಸಂಹಿತಾ ಎಂಬ ಎರಡು ಹೆಸರಿನಿಂದ ಪ್ರಸಿದ್ಧವಾಯಿತು ಸಂಹಿತೋಪನಿಷತ್ತನ್ನು ಆಗಲೇ ಆರಂಭಿಸುವುದೇ ಒಂದು ಒಂದು ಸಣ್ಣ ವಾದವಾಯಿತು ಮಹಾರಾಜರು ಗಾರ್ಗಿಯವರ ಮುಖವನ್ನು ನೋಡಿದರು ಆಕೆಯೇ ಯತ್ನವಿಲ್ಲದೆ ಹೇಳಿದ್ದು ಹೇಳಿದ್ದಳು ವಿದ್ವಾ ವಿದ್ವಾಂಸರಿಗೆ ನಮಸ್ಕಾರ ಮಾಡಿ ಹೇಳಿದಳು ಇಲ್ಲಿರುವ ಆಶ್ರಮವಾಸಿಗಳನ್ನು ಬಿಟ್ಟರೆ ಬಹುಶಃ ನಾನೊಬ್ಬಳೇ ಆ ಉಪನಿಷತ್ತು ನೋಡಿರುವವಳು ಎಂದು ತೋರುತ್ತದೆ ಅದರಲ್ಲಿರುವ ಮಂತ್ರಗಳ ಸಂಖ್ಯೆ ತೀರಾ ಸಣ್ಣದು ಸಂಹಿತೆಯ ಅಧ್ಯಾಯವಾದ ಈ ಉಪನಿಷತ್ತುಗಳಲ್ಲಿ ಇರುವುದು ಹದಿನೇಳು ಮಂತ್ರ ಮಾತ್ರ ಈಗ ಪ್ರಚಾರದಲ್ಲಿ ಪ್ರಚಾರದಲ್ಲಿರುವ ಉಪನಿಷತ್ತುಗಳಲ್ಲಿ ಇರುವ ಮಂತ್ರಗಳು ಅಲ್ಲಿರುವ ಮಂತ್ರಗಳು ಭಿನ್ನ ಭಿನ್ನ ಕ್ರಮದಲ್ಲಿದೆ ಎಂಬುದನ್ನು ಗಮನಿಸಬೇಕು ಆದರೆ ಅರ್ಥದಲ್ಲಿ ಮಾತ್ರ ಅದು ಬಹು ವಿಸ್ತೃತವಾದುದು ಪ್ರಶ್ನೆ ಐತರೇಯ ಕೇನ ತೈತೇರಿಯದ ಅಥ್ ತೈತೇರಿಯಾದಿ ಉಪನಿಷತ್ತುಗಳು ಪೂರ್ಣವಾಗಿ ಅರ್ಥವಾಗಿ ಉಪನಿಷದ್ ಧರ್ಮಗಳೆಲ್ಲ ಉಪನಿಷದ್ದು ಉಪನಿಷದ್ ಧರ್ಮಗಳೆಲ್ಲ ಕರಗತವಾಗಿರುವವರಿಗೆ ಮಾತ್ರ ಈ ಉಪನಿಷತ್ತು ಅರ್ಥವಾದರೆ ಆಗಬಹುದು ಆದ್ದರಿಂದ ಈಗಲೂ ಇದು ಪರಾಯಣವಾಗಲಿ ಇನ್ನೊಮ್ಮೆಯೂ ಆಗಬೇಕು ಇದು ನನ್ನ ಅಭಿಪ್ರಾಯ ಹಾಗೆಯೇ ತೀರ್ಮಾನವಾಯಿತು ಹಾಗೆಯೇ ತೀರ್ಮಾನವಾಯಿತು ಅದನ್ನು ಕೇಳಿದರೆ ವಿದ್ವಾಂಸರು ಗಾರ್ಗೆ ಅವರು ಹೇಳಿದುದು ಎಂಬ ಸಿದ್ಧಾಂತಕ್ಕೆ ಬಂದರು ಆ ಉಪನಿಷತ್ತು ಎಲ್ಲವೂ ಆದ ಮತ್ತೆ ಪಾರಾಯಣವಾಗುವುದೆಂದು ನಿಷ್ಕರ್ಷೆಯಾಯಿತು ಮತ್ತೆ ಪಾರಾಯಣವಾಗುವುದು ಎಂದು ಪಾರಾಯಣವಾಗುವುದೆಂದು ನಿಷ್ಕರ್ಷ ಆಯಿತು ಬ್ರಾಹ್ಮಣದ ಪಾರಾಯಣವು ಆರಂಭವಾಯಿತು ಮೊದಲಿನ ಏಳು ಕಾಂಡಗಳು ಮುಗಿದು ಅಗ್ನಿರಹಸಕ್ಕೆ ಬಂತು ಆಗ ಮಹಾರಾಜರು ಭಗವಾನರ ಬುಕನ್ನು ನೋಡಿ ನಕ್ಕರು ಅಗ್ನಿರಹಸ ಪಾರಾಯಣವಾದ ಮೇಲೆ ಹೇಳಿದರು ಭಗವಾನರು ಯಜ್ಞೇಶ್ವರನನ್ನು ಸಂಪೂರ್ಣವಾಗಿ ಬಂದರು ಎಂಬುದಕ್ಕೆ ಇದೊಂದು ಮಹಾ ನಿದರ್ಶನ ನಾವು ಅವರು ಇವರು ಹೇಳಿದುದನ್ನು ಕೇಳಿಯೋ ಏನೋ ಮಹಾಬಲ್ಲವೆಂದು ಕುಣಿದಾಡುತ್ತೇವೆ ಅಂತಹುದರಲ್ಲಿ ಎಷ್ಟು ಬಲ್ಲವರಾಗಿ ಸರಿಯಾಗಿ ಹೇಳಬೇಕಾಗಬೇಕೆಂದರೆ ಸರ್ವಜ್ಞರಾಗಿದ್ದರೂ ಭಗವನ್ರು ಯಥಾಯಥ ಇರುವರೆಂದ ಮೇಲೆ ಅವರ ಜ್ಞಾನಕ್ಕೆ ಬೆಲೆ ಕಟ್ಟುವವರು ಉಂಟೆ ಎಂದು ಮುಂತಾಗಿ ಬಾಯಿ ಪ್ರಶಂಸಿಸಿದರು ಭಗವಾನರು ತುಟಿಪೀಠಕ್ಕೆನ್ನಲಿಲ್ಲ ಬ್ರಾಹ್ಮಣ ಪಾರಾಯಣವೂ ಮುಗಿಯಿತು ಅಶ್ವಮೇಧ ಕಾಂಡದಿಂದ ಉಪನಿಷತ್ತು ಆರಂಭವಾಯಿತು ಆಗ ಭಗವಾ ಭಗವಾನರು ಮಾತನಾಡಿದರು ಇಲ್ಲಿ ಗಾರ್ಗೆ ಹಿಂದೆ ಕೇಳಿದ ಪ್ರಶ್ನವೊಂದಕ್ಕೆ ಭಗವಾನ್ ಆದಿತ್ಯನು ಉತ್ತರ ಕೊಟ್ಟಿದ್ದಾನೆ ಅವರು ಕರ್ಮ ಸಿದ್ಧಾಂತವಾದರೆ ಕರ್ಮಾಧಿಕಾರವಿಲ್ಲದವರ ಉದ್ಧಾರವು ಹೇಗೆ ಎಂದರು ಅಂತಹವರು ಒಂದು ಯಜ್ಞವನ್ನು ಕುರಿತು ತತ್ಸಂಬಧಿಯಾದ ಮಂತ್ರಗಳನ್ನು ಬ್ರಾಹ್ಮ ಬ್ರಾಹ್ಮಣವನ್ನು ಪಾರಾಯಣ ಮಾಡಿದರೆ ತತ್ಫಲವು ದೊರಕುವುದೆಂದು ಆದಿತ್ಯ ಉತ್ತರ ಸಾಲದೆ ಇನ್ನೊಂದು ಮಾತು ಆತನ ಅಪ್ಪಣೆ ಈತ ಇಲ್ಲಿ ಹೇಳುತ್ತೇನೆ ಶಾತುರ್ವರ್ಣೀಯವೂ ಸೇರಿ ಒಂದು ಸಮಾಜ ಗುಣಕರ್ಮಗಳಿಂದ ಗುಣ ಕರ್ಮಗಳಾಗಿ ವಿಭಾಗವಾಗುವುದನ್ನು ಗಮನಿಸಿದೆ ಕಾಲವಶವಾಗಿ ಪ್ರತಿಯೊಬ್ಬರು ತಾವು ಪ್ರತ್ಯೇಕವಾಗಿರುವಂತೆ ವರ್ತಿಸಿದ್ದಾರೆ ಇದು ಸರಿಯಲ್ಲ ಅದು ಇದಕ್ಕಾಗಿ ಉಪಲಕ್ಷಣವಾಗಿ ರಾಜನ್ಯರ ಕಥೆಗಳನ್ನು ಕಥೆಗಳ ಎರಡನ್ನೂ ಸೇರಿಸಿ ಈ ಉಪನಿಷತ್ತನ್ನು ಪೂರ್ಣ ಮಾಡಬೇಕಾಗಿದೆಯಂತೆ ಆದ್ದರಿಂದ ಇದು ಅಪೂರ್ಣವಾಗಿ ಇನ್ನು ಉಳಿದಿದೆ ಉಳಿದಿದೆ ಎಂದರು ಉಪನಿಷದ್ ಭಾಗಕ್ಕೆ ಭಗವಾನರೇ ವಿದ್ವಾಂಸರ ಕೋರಿಕೆಯಂತೆ ತಾವು ಅರ್ಥ ಹೇಳಿದರು ಭಗವಾನರ ವಚೋ ವೈಖರಿಯೇ ಹೇ ಆಗಿತ್ತೋ ಅಥವಾ ತಪಸ್ವಿಯ ಮಾತುಗಳೆಂದು ಅವಕ್ಕೆ ವಿಚಿತ್ರವಾದ ಶಕ್ತಿ ಬಂದಿತ್ತೋ ಅಥವಾ ವಿದ್ವಾಂಸರ ಹೃದಯಗಳು ಪಕ್ವವಾಗಿದ್ದವೋ ಅಂತೂ ಆ ಅರ್ಥವನ್ನು ಎಲ್ಲರೂ ಗ್ರಹಿಸಿ ಭಗವಾನರು ಕೃತ್ ಒಪ್ಪಿದರು ಭಾರ್ವ ದೇವರಾದರು ಮತ್ತೊಮ್ಮೆ ಉಪನಿಷತ್ತನ್ನು ಕೇಳಬೇಕು ಎಂದುಕೊಂಡರು ಮರುದಿನ ಜನಕರಾಜನು ಭಗವಾನರ ಬಳಿಯಲ್ಲಿ ವಿನಯದಿಂದ ಆಯ್ಕೆ ಮಾಡಿಕೊಂಡರು ಯಾವಾಗಲಾದರೂ ಭಗವಾನರು ಒಮ್ಮೆ ನಮ್ಮ ಅರಮನೆಯವರೆಗೂ ದಯಮಾಡಿಸಿ ನಮ್ಮನ್ನು ಅನುಗ್ರಹಿಸಬೇಕು ಹಿಂದೆ ನಮಗೆ ಕೊಟ್ಟಿದ್ದ ವರವನ್ನು ಎಂದರೆ ಕಾಮಪ್ರಶ್ನಾಗಬಹುದು ಎಂಬ ವರವನ್ನು ಮರೆಯಬಾರದು ಎಂದನು ಭಗವಾನರು ನಗುತ್ತಾ ಸಮಯೋಚಿತವಾಗಿ ಮಾತನಾಡಿ ಮುಗಿಸಿದರು ಆಶ್ರಮವಾಸಿಗಳಿಗೆಲ್ಲ ಯಥೋಚಿತವಾಗಿ ಉದಾರವಾಗಿ ಮರ್ಯಾದೆಗಳನ್ನು ವಿತರಣೆ ಮಾಡಿ ಭಗವಾನರಿಂದ ಬೀಳ್ಕೊಂಡು ಮಹಾರಾಜರು ಹಿಂತಿರುಗಿದರು ಅಂದಿನ ರಾತ್ರಿ ಮನೆ ಕೆಲಸಗಳನ್ನು ಮುಗಿಸಿಕೊಂಡು ಕಾತಿಯಾಯಿನಿಯು ಮಲಗುವುದಕ್ಕೆ ಹೋಗಬೇಕು ಆಗ ಮೈತ್ರಿಯು ಬಂದರು ಅಕ್ಕನನ್ನು ಮಾತನಾಡಿಸಲು ತಂಗಿಯಂತೆ ಸ್ನೇಹದಿಂದ ಕಾತ್ಯಾಯಿನಿಯನ್ನು ಮಾತನಾಡಿಸಿದರು ಕಾತ್ಯಾಯಿನಿಯೂ ಮಾತನಾಡಿಸಿದಳು ಏನಕ್ಕ ಬದ್ಧ ಮೈತ್ರಿಯು ನಾನು ನಿನ್ನೊಡನೆ ಒಂದು ವಿಚಾರವನ್ನು ಕುರಿತು ಮಾತನಾಡಬೇಕು ಅದಕ್ಕೆ ಬಂದೆ ನೀನು ಸಾವಧಾನವಾಗಿ ಕೇಳಿವೆಯಾ ನೀನು ನನಗಿಂತ ದೊಡ್ಡವಳು ನೀನು ಹೇಳುವುದನ್ನು ಕೇಳಬೇಕಾದದ್ದು ನನ್ನ ಧರ್ಮ ತಂಗಿ ನಿನಗೆ ನೀನು ನನಗೆ ಯಾವುದರಲ್ಲಿಯೂ ಕಡಿಮೆ ಮಾಡಿಲ್ಲ ಎಲ್ಲದರಲ್ಲಿಯೂ ನಾನು ಮೊದಲು ನೀನು ಆಮೇಲೆ ಎಂಬಂತೆಯೇ ನಡೆದುಕೊಳ್ಳುತ್ತಿದ್ದೀಯೇ ಆದರೆ ಅದು ಸರಿಯಲ್ಲ ಆ ಆಶ್ರಮಕ್ಕೆ ನೀನು ಅಧಿರಾಜ್ಞೆ ನನ್ನಿಂದ ನಿನ್ನ ಅಧಿಕಾರಕ್ಕೆ ಕುಂದ ಬರಬಾರದು ಆದ್ದರಿಂದ ನಾನು ಇಲ್ಲಿಂದ ಆದಷ್ಟು ಬೇಗ ಹೋಗಬೇಕು ಎಂದಿದ್ದೇನೆ ಅಗಿನಿಸಲು ಕಾರಣವೇನಾದರೂ ಬಂದೆ ನನಗೆ ತಿಳಿದಂತೆ ನಾನು ನಿನ್ನಲ್ಲಿ ಯಾವಾಗಾದರೂ ಅನಿವ ಅಭಿನಯದಿಂದ ನಡೆದಿದ್ದ ನಡೆದಿಲ್ಲವಲ್ಲ ನಾನು ಹಾಗೆ ಆಗಲೇ ಹೇಳಿದನಲ್ಲ ನೀನು ಎಳ್ಳಷ್ಟು ಅಲ್ಲ ಎಳ್ಳಿನ ಮನೆಯಷ್ಟು ಅವಿನಯವನ್ನು ತೊಳಿ ತೋರಿಸಿಲ್ಲ ಆದರೆ ನಾನು ಇಲ್ಲಿ ಇಲ್ಲಿರುವುದರಿಂದ ನಿನ್ನ ಅಧಿಕಾರದ ವ್ಯಾಪ್ತಿಯು ಕಡಿಮೆಯಾಗುತ್ತದೆ ನೀನು ಭಗವಾನರ ಪತ್ನಿ ಭಗವತಿ ಆದರೆ ನೀನು ವರ್ತಿಸುವುದರಲ್ಲಿ ನಾನು ಭಗವತಿ ನೀನು ಅಜ್ಞಾಧಾರಳು ವರ್ತಿಸುತ್ತೀಯ ಈ ಅಧಿಕಾರ ಹಾನಿಯನ್ನು ನಾನಿಂತ ಸೇರಿಸಲಿ ಕಾತಾಯಿನಿಗೂ ಕುಳಿತಳು ಮೈತ್ರಿಯನ್ನು ಕೈ ಹಿಡಿದು ಕುಳಿತುಕೋ ಎಂದು ಕುಳಿತುಕೊಂಡು ವಿಶ್ವಾಸದಿಂದ ಹೇಳಿದಳು ಇನ್ನೊಂದು ವಿಚಿತ್ರವಾದ ಮನೋರೋಗ ಮೊದಲು ನಿನಗೆ ನಮ್ಮಿಂದ ಏನಾದರೂ ತಪ್ಪಾಯಿತೇನೋ ಎಂದು ಹೆದರಿದ್ದೆ ನಮ್ಮಿಂದ ಏನಾದರೂ ತಪ್ಪಾಯ್ತೇನೋ ಎಂದು ಹೇಳಿದ್ದೆ ನೀನು ಹೇಳಿದ್ದನ್ನೆಲ್ಲ ಕೇಳಿದ ಮೇಲೆ ನೀನು ಕಾರಣವಿಲ್ಲದೆ ವ್ಯಥೆ ಪಡುತ್ತಿದೆಯೇ ಎನ್ನಿಸಿತು ನಿನ್ನ ಮಾತೇ ಕೇಳೋಣ ನೀನು ಏನು ಮಾಡಬೇಕು ಎಂದಿದೆಯೇ ನಾನು ಇನ್ನೆಲ್ಲಿಗಾದರೂ ಹೋಗೋಣ ಎಂದಿದ್ದೇನೆ ಎಲ್ಲಿಗೆ ಅದನ್ನು ಹೇಳು ಅದೆ ಇನ್ನೂ ಗೊತ್ತಾಗಿಲ್ಲ ನೋಡು ನಾನು ಬೆಳೆದ ಹುಡುಗಿ ಮದುವೆ ಇಲ್ಲದವಳು ಜೊತೆಗೆ ಮನಸ್ಸು ಬಂದಂತೆ ನಡೆಯುವವಳು ಹೀಗೆ ಲೋಕವಿಲ್ಲಕ್ಷಣದ ಹೆಣ್ಣು ಎಲ್ಲದರಲ್ಲಿಯೂ ಅಪಯಶಸ್ಸು ತಪ್ಪುವುದಿಲ್ಲ ಎಲ್ಲಿದ್ದರೂ ಅಪಯಶಸ್ಸು ತಪ್ಪುವುದಿಲ್ಲ ಇಲ್ಲಿ ಬಿಟ್ಟು ತವರ ಮನೆಗೆ ಅಲ್ಲಿಯೂ ಅಪಯಶಸ್ಸು ತಪ್ಪಿದ್ದಲ್ಲ ತಪ್ಪಿದ್ದಲ್ಲ ಆದ್ದರಿಂದ ನನ್ನಂತೆ ಇರುವ ಗಾರ್ಗೆ ಬಳಿಗೆ ಹೋಗೋಣ ಎಂದು ಒಂದು ಮನಸ್ಸು ಹಾಗಾದರೆ ಇಲ್ಲಿ ಬಂದಿದ್ದಾಗ ಅವರನ್ನು ಕೇಳಿದ್ದೇ ಏನು ಹೌದು ಕೇಳಿದೆ ಅವರು ಇರುವುದಾದರೆ ಇಲ್ಲಿರುವ ಭಗವಂತರು ನಮ್ಮೆಲ್ಲರಿಗೂ ದೊಡ್ಡವರು ಅವರ ಆಶಯ ಬಿಡುವುದಾದರೆ ಇನ್ನೆಲ್ಲಿಗೂ ಹೋಗಬೇಡ ನನ್ನ ಮಳಿಗೆ ಬಂದು ಎಂದರು ಸರಿ ನಿನಗೆ ಭಗವಾನರು ಬೇಕೋ ಬೇಡವೋ ನೀನೋ ನಿನ್ನ ಕುಂಕುಮಾತೋ ಬಿಡು ನನಗೆ ಬೇಕಾಗಿರುವುದು ಮಾರ್ಗದರ್ಶಿ ಆದ ಸದ್ಗುರು ಭಗವಂತರು ಇಂತಹ ಸದ್ಗುರು ಆಗಬಲ್ಲರು ಎಂಬ ನಂಬಿಕೆ ನಿನಗುಂಟೋ ನನಗೆ ಸಂಪೂರ್ಣವಾಗಿಯೂ ಇದು ಉಂಟು ಅಷ್ಟೇ ಅಲ್ಲ ಅಂತಹವರು ಗುರುವಾಗಿ ಲಭಿಸಬೇಕಾದರೆ ಅದೃಷ್ಟವಿರಬೇಕು ಆದರೆ ವಯೋಧರ್ಮವನ್ನು ನೋಡುವ ಜಗತ್ತು ನನಗೆ ತೋ ತನಗೇ ಆಡಿಕೊಳ್ಳುವುದು ಜಗತ್ತು ಬೇಡುವೆಂದು ಹೊರಟು ಜಗತ್ತು ಹಾಗೆನ್ನುವುದು ಹೀಗೆನ್ನುವುದು ಎಂಬ ಹಂಬಲ ಬೇಕೆ ಮೈತ್ರಿಯು ತನ್ನ ಒಪ್ಪು ತಪ್ಪನ್ನು ಒಪ್ಪಿಕೊಂಡು ಹೇಳಿದಳು ಅಪಯಶಸ್ಸು ಎನ್ನುವುದು ಯಾವಾಗಲೂ ಒಬ್ಬರನ್ನು ಕುರಿತು ಬರುವುದಿಲ್ಲ ಅಸಂಗತವಾದ ಎರಡೂ ಪದಾರ್ಥಗಳನ್ನು ಕುರಿತು ಹೊರಡುವುದೇ ಅಪಯಶಸ್ಸು ಅದಕ್ಕೇನು ಹೇಳ್ತೀಯೇ ಭಗವತಿಯು ಹುಲಿಯಂತೆ ಮೇಲೆ ಬಿದ್ದು ಹೇಳಿದರು ಅಕ್ಕ ನೀನಿಷ್ಟು ಮೆತ್ತೆ ಎಂದು ನಾನು ತಿಳಿದಿರಲಿಲ್ಲ ನಾನೀಗ ಹೇಳುವುದನ್ನು ಕೇಳು ಸುಮ್ಮನೆ ಸಾವಿರ ಮಾತಾಡಿದ ಮನಸ್ಸನ್ನು ನೋಯಿಸುವುದು ಬೇಕಾಗಿಲ್ಲವೇ ಬೇಕಾಗಿಲ್ಲವಾಗಿ ಅಡಿಕೆಯನ್ನು ಕತ್ತರಿಸಿದಂತೆ ಹೇಳುವಂತೆಯೇ ಕೇಳು ನೀನು ಇಲ್ಲಿಯೇ ಭಗ ಭಗವಾನರ ಆಶ್ರಯದಲ್ಲಿನು ಅವರಿಗೆ ತಮ್ಮ ವೇದಾಂತ ವಿಚಾರಗಳನ್ನು ಕೇಳುವವರು ಅದರಲ್ಲಿ ಪಾಲ್ಗೊಳ್ಳುವವರು ಒಬ್ಬರು ಬೇಕಾಗಿದ್ದಾರೆ ನನಗೆ ಆ ಅದೃಷ್ಟವಿಲ್ಲ ಅದರಿಂದ ಅವರ ಕೋರಿಕೆಯನ್ನು ನೀನು ನೆರವೇರಿಸು ಅಪಯಶಸ್ಸೆಂದೇ ಅದು ಬರದಂತೆ ನೀನು ಅವರ ಸಹಧರ್ಮಣಿಯಾಗು ನೀನು ಏನು ನಿವೆಯೋ ನನಗಿಂತ ವಯಸ್ಸಿನಲ್ಲಿ ಜ್ಞಾನದಲ್ಲಿ ವಿಚಾರದಲ್ಲಿ ಇವರು ಹಿರಿಯವಳಾದ ನೀನು ನೀನು ಅಕ್ಕ ನಾನು ತಂಗಿ ಇಬ್ಬರು ಆ ಮಹಾನುಭಾವನನ್ನು ಸೇವಿಸಿ ಕೃತಾರ್ಥರಾಗೋಣ ನಾವು ಸವತಿಯವರಲ್ಲ ಸವತಿಯರಲ್ಲ ಅಕ್ಕ ತಂಗಿಯರು ಕ್ರಿಯ ತಿಳಿಯುತ್ತೆ ಮೈತ್ರಿಯು ಅನಿಕ್ಷ ಅನಿರೀಕ್ಷಿತವಾಗಿ ಬಂದ ಈ ಔದಾರ್ಯವನ್ನು ಕಂಡು ಮೂಕಳಾದಳು ಕಾತ್ಯ ಮುಂದುವರೆಸಿದಳು ಅಕ್ಕ ನಿನಗೆ ಭಗವಾನರನ್ನು ಒಪ್ಪಿಸುವ ಗುಟ್ಟು ಬಂದಿದೆ ಹೊಂದಿದೆ ಅದನ್ನು ಹೇಳುವನ್ನು ಕೇಳು ಅವರು ಹೋತ್ರಾ ಮುಗಿಸಿಕೊಂಡು ಬಂದ ಕೊಂಚ ಹೊತ್ತು ಕುಳಿತಿರುವರು ಆಗ ಹೋಗೋ ನಮಸ್ಕಾರ ಮಾಡುವರು ರಕ್ಷ ನಮಸ್ಕಾರ ಮಾಡಿ ರಕ್ಷಣಾ ಮಾರ್ಗದರ್ಶನಗಳೆರಡನ್ನು ವರವಾಗಿ ಕೇಳಿಕರು ಆಗ ಅವರು ಇಲ್ಲವಿಲ್ಲದೆ ನಿನಗೆ ವರವನ್ನು ಕೊಡುವರು ಆಗ ನಿನ್ನ ಶಂಕೆ ಸಂದೇಹ ಎಲ್ಲವೂ ನಿವಾರಣೆಯಾಗುವುದು ಮೈತ್ರಿಯು ಏನೂ ಹೇಳಲಿಲ್ಲ ಕಾತ್ಯಾಯಿನಿಯನ್ನು ತಬ್ಬಿಕೊಂಡಳು ಇಬ್ಬರ ತೇವವಾಗಿತ್ತು